ಹಿಂದಿನ ಪದ್ಯದಲ್ಲಿ ಕೇಶಿ ಕಂಸನ ಪರಿವಾರಕ್ಕೆ ಸೇರಿದ ಒಬ್ಬ ದೈತ್ಯ ಕುದುರೆ ರೂಪವನ್ನು ತಗೊಂಡು ಗೋಕುಲಕ್ಕೆ ಬಂದು ಗೋಪಾಲಕರನ್ನೆಲ್ಲ ಪೀಡಿಸ್ತಾ ಇರ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡದ ಅಂತ ಋಣಾವರ್ತ ಇವನು ಕೂಡ ಕಂಸ ದೈತ್ಯ ಅವನ ಅನುಚರಲ್ಲಿ ಅವನೂ ಒಬ್ಬ ಕಂಸನಿಂದ ಪ್ರೇರಿತನಾಗಿ ಬಲರಾಮ ಮತ್ತು ಕೃಷ್ಣನನ್ನು ಸಂಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಕುಲಕ್ಕೆ ಬಂದ ಬಲವಾದ ಬಿರುಗಾಳಿ ರೂಪದಲ್ಲಿ ಝಂಜಾವಾತ ಅಂತ ಕರಿತಾರೆ ಬಂದು ದೂಳೆ ಬಸ್ದ ಬಲರಾಮಕೃಷ್ಣರನ್ನು ಸುಂಟರ ಗಾಳಿ ರೂಪದಲ್ಲಿ ಮೇಲಕ್ಕೆ ಎತ್ಕೊಂಡು ಹಾರ್ದ ಆಗ ಕೃಷ್ಣ ಗರಿಮಾ ಸಿದ್ಧಿ ವಿಶೇಷದಿಂದ ತನ್ನ ದೇಹವನ್ನು ಭಾರವನ್ನಾಗಿ ಮಾಡಿಕೊಂಡು ತೃಣಾವರ್ತನ ಕುತ್ತಿಗೆಯಲ್ಲಿ ಬಲವಾಗಿ ಗುದ್ದ ಶ್ರೀಕೃಷ್ಣನ ಮುಷ್ಟಿ ಪ್ರಹಾರದಿಂದ ತೃಣಾವರ್ತ ಸತ್ತು ಕೆಳಗೆ ಬಿದ್ದ ಈ ಕೇಶಿ ಮತ್ತು ತೃಣಾವರ್ತ ಇಬ್ಬರು ತಾರತಮ್ಯದಲ್ಲಿ ಪರಸ್ಪರ ಸಮಾರೋಹ ಲವಣಾಸುರ ಇವನು ಮಧು ಅನ್ನ ದಾನವನ ಶ್ರೀರಾಮಚಂದ್ರನ ರಾಜ್ಯದಲ್ಲಿ ಸಜ್ಜನರಿಗೆ ಭಾರೀ ಪೀಡೆಯನ್ನು ಉಂಟು ಮಾಡುತ್ತಿದ್ದ ಶ್ರೀರಾಮಚಂದ್ರನ ತಮ್ಮನಾದ ಶತ್ರುಘ್ನನಿಂದ ಸಂಹರಿಸಲ್ಪಟ್ಟ ಈ ಲವಣಾಸುರ ಕೆ ಜಿ ಮತ್ತು ತೃಣಾವರ್ತರಿಗಿಂತ ಹನ್ನೊಂದು ಗುಣಗಳಿಂದ ನೀಚ ಅರಿಷ್ಟಾಸುರ ಕಂಸನ ಪರಿವಾರಭೂತನಾದ ಅರಿಷ್ಟ ನಾಮಕ ದೈತ್ಯ ಕೃಷ್ಣನಿಂದ ಸಂಹಾರ ಆಯಿತು ಅರಿಷ್ಟ ನಾಮಕ ದೈತ್ಯ ಲವಣಾಸುರನಿಗಿಂತ ಐದು ಗುಣದಿಂದ ಅಧಮ ವೇನ ಅಂಗದೇಶಕ್ಕೆ ಅಧಿಪತಿಯಾದ ಅಂಗ ಅನ್ನೋ ರಾಜನ ಪುತ್ರ ಸುನೀತೆಯಿತನ ತಾಯಿ ಪರಮನಾಸ್ತಿಕ ಸಜ್ಜನರಿಗೆ ಭಾರೀ ಪೀಡೆಯನ್ನು ಕೊಡುತ್ತಿದ್ದ ವೇನನ ಮರಣಾನಂತರ ಅವನ ಕೈಯನ ಋಷಿಗಳು ಮತನ ಮಾಡಿದರು ಆಗ ಪೃಥು ಚಕ್ರವರ್ತಿ ಹುಟ್ಟದ ಈ ವೇನನೆ ಪೌಂಡ್ರಕ ವಾಸುದೇವನಾಗಿ ಪುನಃ ಹುಟ್ಟುತ್ತಾನೆ ನಿರ್ಣಯದಲ್ಲಿ ತಿಳಿಸ್ತಾರೆ ಪಾಪೋ ವೇನಃ ಪೌಂಡ್ರಕೋ ವಾಸುದೇವ ಈ ಪೌಂಡ್ರಕವಾಸುದೇವ ಅಂತ ದೈತ್ಯನಾಗಿ ಹುಟ್ಟದ ಪುಂಡ್ರವಂಶದ ವಾಸುದೇವನ ರಾಜನ ಪುತ್ರ ಅದರಿಂದ ಪೌಂಡ್ರಕವಾಸುದೇವ ಅಂತ ಹೆಸರು ಬಂತು ವಸುದೇವ ಪುತ್ರನಾದ ಕೃಷ್ಣನಂತೆ ತಾನಾಗಬೇಕು ಅಂತ ಕೃಷ್ಣನಂತೆ ಶಂಕ ಚಕ್ರಾದಿ ಆಯುಧಗಳನ್ನು ವಸ್ತ್ರಗಳನ್ನು ಧಾರಣೆ ಮಾಡಿ ಶ್ರೀಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಸೋತ ನಂತರ ರುದ್ರದೇವರನ್ನು ಉಗ್ರವಾದ ತಪಸ್ಸಿನಿಂದ ಮೆಚ್ಚಿ ರುದ್ರದೇವರ ಅನುಗ್ರಹವನ್ನು ಪಡ್ಕೊಂಡು ಮಾರಕವಾದ ಅನೇಕ ಶಸ್ತ್ರಾಸ್ತ್ರಗಳನ್ನು ಪಡ್ಕೋತಾನೆ ಪುನಃ ಶ್ರೀಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಸಕಲ ಶಸ್ತ್ರಾಸ್ತ್ರಗಳ ಪ್ರಯೋಗ ಎಲ್ಲ ವ್ಯರ್ಥ ಆಯಿತು ಕೊನೆಗೆ ಕ್ಷುದ್ರ ಶಕ್ತಿಯನ್ನು ಆವಾಹನೆ ಮಾಡಿ ಕಳಿಸ್ದ ಆ ಶಕ್ತಿಯು ಸರ್ವೇಶ್ವರನಾದ ಕೃಷ್ಣನ ಮುಂದೆ ಕುಂಠಿತ ಆಯಿತು ಕಾಶಿರಾಜನನ್ನು ಮೊರೆ ಹೋಗ್ತಾನೆ ಆಮೇಲೆ ಅಂತ್ಯದಲ್ಲಿ ಕಾಶಿರಾಜನೊಂದಿಗೆ ಕೃಷ್ಣನಿಂದ ತಾನೂ ಕೂಡ ಸಂಹರಿಸಲ್ಪಟ್ಟ ಹಂಸ ಡಿಬಿಕ ಇವರು ವೇನನ ಅವತಾರರಾದ ಪೌಂಡಕ್ಕ ವಾಸುದೇವ ಈ ಮೂವರು ಕೂಡ ಸಮ ಲವಣಾಸುರನಿಗಿಂತ ಒಂಬತ್ತು ಗುಣಗಳಿಂದ ಕಡಿಮೆ ಆದ್ದರಿಂದ ಕೇಶಿ ಮತ್ತು ತೃಣಾವರ್ತ ಇಬ್ಬರು ಪರಸ್ಪರ ಸಮರು ಲವಣಾಸುರನು ಕೇಶಿ ಮತ್ತು ತೃಣಾವರ್ತರಿಗಿಂತ ಹನ್ನೊಂದು ಗುಣಗಳಿಂದ ಕಡಿಮೆ ಲವಣಾಸುರನಿಗಿಂತ ಐದು ಗುಣ ಅಧಮ ಹಂಸ ಡಿಬಿಕಾ ಇಪೌಂಡ್ರಕ ವಾಸುದೇವ ಮೂರು ಸಮರು ಲವಣಾಸುರನಿಗಿಂತ ಒಂಬತ್ತು ಗುಣಗಳಿಂದ ಕಡಿಮೆ ಈಗ ಹದಿನೆಂಟನೇ ಪದ್ಯದಲ್ಲಿ ಈಶನೇ ನಾನೆಂಬ ಕಲ ದುಶ್ಯಾಸನ ವೃಷಸೇನ ದೈತ್ಯಾಗ್ರೇ ಸರಜರ ಸಂದ ಸಮ ಪಾಪಿಗೊಳ ಅತ್ಯಧಿಕ ಕಂಸ ಕೂಪ ವಿಕರ್ಣ ಸರಿ ರುಗ್ ಶತಾಧಮ ರುಗ್ಮಿಗಿಂತ ಮಹಾಸುರನು ಶತಧನ್ವ ಕಿರ್ಮೀರರು ಶತಾದಮರು ದುಶ್ಯಾಸನ ಧೃತರಾಷ್ಟ್ರದಿಂದ ಗಾಂಧಾರಿಯಲ್ಲಿ ಹುಟ್ಟಿರ್ತಕ್ಕಂಥ ಎರಡನೇ ಮಗ ದುರ್ಯೋಧನನು ತಮ್ಮ ದುಶ್ಯಾಸನ ಅವನಂತೆ ಪರಾಕ್ರಮಿ ಮತ್ತು ಮಹಾಬಲಶಾಲಿಯಾಗಿದ್ದ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಭೀಮಸೇಂದೆಯವರು ದುಶಾಸನನ ತೋಳುಗಳನ್ನು ಮುರಿದು ಅವನನ್ನು ನೆಲಕ್ಕೆ ಕಡುಬಿ ಎದೆಯನ್ನು ಸೀಳಿ ರಕ್ತಪಾನ ಮಾಡಿದಂತೆ ನಟನೆ ಮಾಡಿದರು ಪುಟಿತಿದ್ದ ರಕ್ತದಲ್ಲಿ ಅವನ ದ್ರವಡೆ ಹಲ್ಲುಗಳನ್ನು ಹತ್ತಿ ಕೇಶವನ್ನು ಅಲ್ಲಿವರೆಗೆ ಕಟ್ಟುವುದಿಲ್ಲ ಅಂತ ಶಪಥ ಮಾಡಿದ್ದ ದ್ರೌಪದಿಯ ತಲೆಗೂದಲನ್ನು ಬಾಚಿ ಕಟ್ಟಿರತಕ್ಕಂಥ ಭೀಕರ ಪ್ರಸಂಗ ಅದು ಸ್ವರೂಪದಲ್ಲಿ ದುಶಾಸನ ಪರಮತಮೋಯೋಗ್ಯ ಜೀವಿ ದೇವರೇ ತಾನೆಂಬ ಜೀವೇಶ್ವರ ಐಕ್ಯವನ್ನು ಹೇಳ್ತಾ ಇದ್ದ ಪರಮ ಧುರುಳ ದುಷ್ಟ ದೈತ್ಯ ವೃಷಸೇನ ಇವನು ಕರ್ಣನ ಮಗ ಕುರುಕ್ಷೇತ್ರದ ಯುದ್ಧದಲ್ಲಿ ಹದಿಮೂರನೇ ದಿನ ಅಭಿಮನ್ಯುವಿನಿಂದ ಸೋತ ಅರ್ಜುನನಿಂದ ಹದಿನೇಳನೇ ದಿನ ಸಮೃತನಾದ ಜರಾಸಂದ ಮಗದ ದೇಶದ ರಾಜ ಬೃಹದ್ರಥ ರಾಜನ ಮಗ ಉಪರಿಚರ ವಸುವಿನ ಮೊಮ್ಮಗ ಬೃಹದ್ರಥನಿಗೆ ಬಹುಕಾಲ ಸಂತಾನ ಆಗಿರಲಿಲ್ಲ ಒಮ್ಮೆ ಅರಣ್ಯಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಮಾವಿನ ಮರದ ಬುಡದಲ್ಲಿ ತಪೋನಿರತರಾಗಿರ್ತಕ್ಕಂಥ ಚಂಡಕೌಶಿಕ ನ ಕಂಡವನಿಗೆ ಮೊರೆ ಅಷ್ಟರಲ್ಲಿ ಮಾವಿನ ಮರದಿಂದ ಪಕ್ವವಾಗಿದ್ದ ಒಂದು ಮಾವಿನ ಹಣ್ಣು ಕೆಳಗೆ ಬಿಡುತ್ತೆ ಆ ಮುನಿ ಹಣ್ಣನ್ನು ಅಭಿಮಂತ್ರಣ ಮಾಡಿ ಆತನ ರಾಣಿಗೆ ಫಲವನ್ನು ಕೊಡುವಂತೆ ಹೇಳ್ತಾನೆ ಬೃಹದ್ರಥ ಆ ಹಣ್ಣನ್ನು ಎರಡು ಹೋಳುಗಳಾಗಿ ಕತ್ತರಿಸಿ ತನ್ನ ಇಬ್ಬರು ಪತ್ನಿಯರಿಗೂ ಒಂದೊಂದು ಹೋಳನ್ನು ತಿನ್ನುವಂತೆ ಕೊಟ್ಟ ಆ ರಾಣಿಯರು ಗರ್ಭವತಿಯಾಗಿ ಶಿಶುವಿನ ಎರಡು ಸೀಳುಗಳನ್ನು ಆ ವಿಕಾರ ಶಿಶುವನ್ನು ಕಂಡು ಆ ರಾಣಿಯರು ತಮ್ಮ ದಾದಿಯರ ಮೂಲಕ ತಿಪ್ಪೆಗೆ ಎಸೆಯುವಂತೆ ಆದೇಶವನ್ನು ಮಾಡ್ತಾರೆ ಆಮೇಲೆ ಜರಾವನ್ನು ರಾಕ್ಷಸಿ ಆ ಎರಡೂ ಭಾಗಗಳನ್ನು ಸಂಧಿಸಿದ್ಲು ಅವತ್ತಿಂದ ಇವನಿಗೆ ಜರಾಸಂಧ ಅಂತ ಹೆಸರು ಬಂತು ಜರಾಸಂಧ ಮಹಾಪರಮಶಾಲಿ ಶ್ರೀಕೃಷ್ಣನನ್ನೇ ಅನೇಕ ಬಾರಿ ಯುದ್ಧದಲ್ಲಿ ಸೋಲಿಸಿ ಹಿಮ್ಮೆಟ್ಟಿಸಿದ್ದನು ಇದಕ್ಕೆ ಜರಾಸಂಧ ಭೀಮಸೇನ ದೇವರಿಂದ ಮೃತನಾಗಬೇಕು ಅಂತ ಸಂಕಲ್ಪದಿಂದ ಶ್ರೀಕೃಷ್ಣನು ಸೋತವನಂತೆ ವಿಡಂಬನೆ ಮಾಡಿದ್ದ ಮಹಾಶಿವಭಕ್ತ ಭೀಮಸೇನಿಂದ ಕೊನೆಗೆ ಹತನಾದ ಈಶನೇ ತಾನೆಂಬ ದುಷ್ಯಾಸನ ಕರ್ಣಪುತ್ರ ವೃಷಸೇನ ಜರಾಸಂಧ ಈ ಮೂರು ಜನ ಸಮಾನರು ವಿಪ್ರಚಿತ್ಯನ ಮಹಾದೈತ್ಯನೇ ಜರಾಸಂದನಾಗಿ ಅವತಾರ ಮಾಡಿದ್ದ ಕೂಪ ವಿಕರಣ ಇವನು ಬಾಣಾಸುರನ ಆಪ್ತ ಒಮ್ಮೆ ಉಷಾಪಹರಣದ ಸಲುವಾಗಿ ಬಲರಾಮನಿಗೂ ಬಾಣಾಸುರನಿಗೂ ನಡೆದ ಯುದ್ಧದಲ್ಲಿ ಕೂಪಕರ್ಣನು ಬಾಣಾಸುರನ ಪರವಾಗಿ ಹೋರಾಡಿ ಬಲರಾಮನಿಂದ ಹತನಾದ ಕಂಸಾಸುರ ಯದು ಅಂಶದ ಉಗ್ರಸೇನನ ಪುತ್ರನೇ ಕಂಸ ಜರಾಸಂಧನಿಗೆ ಇಬ್ಬರು ಹೆಣ್ಮಕ್ಕಳು ಅಸ್ತಿ ಮತ್ತು ಪ್ರಾಸ್ತಿ ಅಂತ ಅವರಿಬ್ಬರು ಕಂಸನ ಪತ್ನಿಯರು ಕಾಲನೇಮಿಯ ಅಂಶ ಸಂಜಾತನೆ ಇವನು ದೇವಕಿ ಅಣ್ಣ ಶ್ರೀಕೃಷ್ಣನ ಸೋದರ ಮಾವ ಬಿಲ್ಲುಹಬ್ಬ ನೆವದಲ್ಲಿ ಕಂಸನಿಂದ ಆಮಂತ್ರಿತರಾಗಿದ್ದ ಬಲರಾಮಕೃಷ್ಣರ ಪೈಕಿ ಶ್ರೀಕೃಷ್ಣನಿಂದ ಇವನು ಸಮೃದ್ಧನಾದ ರುಗ್ಿ ಭೀಶ್ವಕರಾಜನ ಹಿರಿಯ ಪುತ್ರ ರುಕ್ಮಿಣಿ ಅಣ್ಣ ಈತನ ಪುತ್ರಿಯಾದ ರುಗ್ಮವತಿಯು ರುಕ್ಮಿಣಿ ಪುತ್ರನಾದ ಪ್ರದ್ಯುಮ್ನನ್ನು ಮದುವೆಯಾದರೂ ತನ್ನ ತಂಗಿ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡುವುದಾಗಿ ಪ್ರಯತ್ನ ಮಾಡಿ ಕೊನೆಯಲ್ಲಿ ಶ್ರೀಕೃಷ್ಣನಿಂದ ಭಂಗಪಟ್ಟ ಶ್ರೀಕೃಷ್ಣ ಆತನ ತಲೆಯನ್ನು ಅರ್ಧ ಮೂಡಿಸಿ ಪಂಚಶಿಖನನ್ನಾಗಿ ಮಾಡಿದ ಈ ಕಂಸ ಕೂಪವೀಕರಣ ರುಕ್ಮಿ ಇವು ಮೂವರು ಕೂಡ ತಾರತಮ್ಯದಲ್ಲಿ ಸಮಾನರು ಶತಧನ್ಮ ಯದುವಂಶದ ಹೃದಿಕನ ಐದು ಮಕ್ಕಳಲ್ಲಿ ಇವನೂ ಒಬ್ಬ ಸಮಂತಕಮಣಿಯ ಕಮಣಿಯ ಪ್ರಸಂಗದಿಂದಾಗಿ ಕೃಷ್ಣನಿಗೂ ಸತ್ರಾಜಿತನಿಗೂ ವೈಮನಸ್ಸೆ ಉಂಟಾದಾಗ ಸತ್ರಾಜಿತ್ ತನ್ನ ಪುತ್ರಿಯಾಗಿರ್ತಕ್ಕಂಥ ಸತ್ಯಭಾಮಿಯನ್ನು ಕೃಷ್ಣನಿಗೆ ವಿವಾಹ ಮಾಡಿಕೊಟ್ಟರು ಆಮೇಲೆ ಅವನ ಕೂಡ ಸಂಪಾದನೆ ಮಾಡಿದ ಇದರಿಂದ ಅವಮಾನಿತನಾದ ಶತಧನ್ವ ಸತ್ರಾಜಿತನನ್ನು ಸಂಹಾರ ಮಾಡಿದ ಆಗ ಸತ್ಯಭಾಮಿ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಕೃಷ್ಣನಿಂದ ಯುದ್ಧದಲ್ಲಿ ಮಡಿದ ಕಿರ್ಮೀರ ಬಕಾಸುರನ ತಮ್ಮ ಇವನು ಭೀಮಸೇನನಿಂದ ಬಕಾಸುರನ ಸಂಹಾರ ಆಗಿದ ವಿಷಯವನ್ನು ತಿಳ್ಕೊಂಡು ಭೀಮಸೇನನ ಮೇಲೆ ಸೇಡು ತೀರ್ಸ್ಕೋಬೇಕು ಅಂಥೇಳಿ ಹೊಂಚ ಹಾಕ್ಕೊಂಡು ಕಾಯ್ತಾನೇ ಇದ್ದ ಕಾಮ್ಯಕವನದಲ್ಲಿ ಪಾಂಡವರಿದ್ದಾಗ ಭೀಮಸೇನಿಂದ ಹತನಾದ ಈ ಶತಧನ್ಮ ಮತ್ತು ಕಿರ್ಮೀರ ಇಬ್ಬರು ಕೂಡ ಬಲದಲ್ಲಿ ಸಮಾನರುಗ್ಿಗಿಂತ ನೂರು ಗುಣಗಳಿಂದ ತಾರತಮ್ಯದಲ್ಲಿ ಅವರರು ಆದ್ದರಿಂದ ಈಶನೇ ನಾನು ಅಂಥೇಳಿ ನಾನೇ ಪರಮಾತ್ಮ ಅನ್ನುವ ದುಷ್ಟ ದುಶ್ಯಾಸನ ವೃಷಸೇನ ದೈತ್ಯರ ಜರಾಸಂಧ ಮೂರು ಜನ ಸಮಾನರು ಪಾಪಿಗಳಲ್ಲಿ ಫೆಟ್ಟರಾದವರು ಅತಿ ಹೆಚ್ಚು ಪಾಪ ಮಾಡುವರು ಕಂಸ ಕುಪ್ಕರ್ಣ ವಿಕರಣ ಇವರು ಸಮಾನರು ಇವರಿಗಿಂತ ರುಕ್ಮಿ ಮೂರು ಗುಣ ಕಡಿಮೆ ಮಹಾ ಅಸುರನಾದ ಶತಧನ್ವ ಮತ್ತು ಕೇರ್ವೀರರು ರುಕ್ಮಿಗಿಂತ ನೂರು ಗುಣ ಅಗಮರು ಇಲ್ಲಿ ಹೇಳದಂಗೆ ದುಶ್ಯಾಸನ ವೃಷಸೇನರು ಜರಾಸಂದನಾಗಿ ಜನಿಸಿರ್ತಕ್ಕಂಥದ್ದು ವಿಪ್ರಚಿತಿಗೂ ಕೂಪಕರಣ ವಿಕರಣರು ಕಂಸರಾಗಿ ಜನಿಸಿರ್ತಕ್ಕಂಥ ಕಾಲನೇಮಿಗೂ ಸಮಾನರು ಕೂಪಕರಣ ವಿಕರಣಿಗಿಂತ ರುಕ್ಮಿ ನೂರು ಗುಣ ಕಡಿಮೆ ಶತಧನ್ವ ಕಿರ್ಮೀನರು ರುಕ್ಮಿಗಿಂತ ನೂರು ಗುಣ ಅಂತ ಗರುಡ ಪುರಾಣ ಹೇಳುತ್ತಾರೆ ಇಲ್ಬಲನು ಸಮಾನ ಅಂತ ಹೇಳಿ ನಮುಚಿ ಇಲ್ಬಲ ಪಾಕನಾಮಕ ಸಮೆ ಹೇಳಿದ್ರು ಆ ಇಲ್ಬಲನೇ ಈಗ ರುಕ್ಮಿಯಾಗಿ ಹುಟ್ಟಿರುವಂತದ್ದು ಇದನ್ನು ಮಹಾಭಾರತ ತಪ್ಪನೇ ತಿಳಿಸ್ತಾರೆ ಯಹ ಪೂರ್ವಮಾಸ ದಿತಿಚೋ ನರ ನರಹ ಹಿ ಇಳಬಲಾಚ್ಯೋ ರುಗ್ಬೀತಿ ನಾಮಚ ಬಗುಬಸ ಕುಂಡಿನೇಶ ಆದ್ದರಿಂದ ರುಗ್ಮಿನ ಮುಚ್ಚಿಗೆ ಸಮಾನ ಅಂತಾಯಿತು ಇಲ್ಲಿ ರುಗ್ನಿಯನ್ನು ಪ್ರತ್ಯೇಕ ಹೇಳಿದ್ದು ಯಾಕೆ ಅಂತ ಸಂಶಯ ಬಂದರೆ ಹಿಂದೆ ತಿಳಿಸಿದಂಗೆ ಹಸು ಹಿಂದೆ ತಿಳಿಸಿದಂತೆ ಹಸುರರಲ್ಲಿ ಮೂಲ ಅಂಶರೂಪಗಳನ್ನು ಬೇರೆ ಬೇರೆಯಾಗಿ ವಿಶೇಷ ಬಲದಿಂದ ಪರಿಗಣನೆ ಮಾಡೋದು ಯುಕ್ತ ಅಂತ ಹಿಂದೆ ಹಂಸಡಿಪಿಕರ ಪ್ರಸಂಗದಲ್ಲೂ ಇದೇ ರೀತಿಯ ಪ್ರಸಂಗ ನೋಡಿದ್ದೀವಿ ದೇವತೆಗಳಲ್ಲಿ ಅಂಶಗಳು ಪ್ರತ್ಯೇಕವಾಗಿ ಸಾಧನೆ ಮಾಡಿ ವೈಕುಂಠದ ಬಾಗಿಲಿಗೆ ಹೋಗಿ ಮೂಲ ರೂಪದ ನಿರೀಕ್ಷಣೆ ಮಾಡಿಯೇ ಮಾಡುತ್ತೆ ಅಂತ ಇಲ್ಲ ಆದರೆ ಹಸುರರಲ್ಲಿ ಅಂಶಗಳು ಪ್ರತ್ಯೇಕ ಸಾಧನೆ ಮಾಡಿ ತಮಸ್ಸಿನ ಬಾಗಿಲಲ್ಲಿ ನಿಂತು ಮೂಲ ರೂಪದ ಆಗಮನವನ್ನು ನಿರೀಕ್ಷಣೆ ಮಾಡ್ತವೆ ಮಂಥರಾತು ತಮಸ್ಸೆಂದೇ ಅಂತ ನಿರ್ಣಯದಲ್ಲಿ ಮಹಾಭಾರತದಲ್ಲಿ ತಿಳಿಸ್ತಾರೆ ಭೀಷ್ಮಾಚಾರ್ಯರು ಮೂಲ ರೂಪಕ್ಕೆ ಹೋಗಿ ಸೇರಿ ಮತ್ತೆ ಸಾಧನೆಯನ್ನು ಮಾಡ್ತಾರೆ ನೇರ ವೈಕುಂಠಕ್ಕೆ ಹೋಗೋದಿಲ್ಲ ಅವರು ಶ್ರೀಕೃಷ್ಣನಲ್ಲಿ ಶರೀರ ತ್ಯಾಗಕ್ಕೆ ಅನುಜ್ಞೆಯನ್ನು ಅಪ್ಪಣೆಯನ್ನು ಅಷ್ಟೇ ಕೇಳಿದ್ರು ವಸೂಲೋಪಕ್ಕೆ ಹೋಗಿ ಹೋಗ್ಲಿಕ್ಕೂ ಆಜ್ಞೆಯನ್ನು ಪಡ್ಕೊಂಡೇ ಹೋದ್ರು ಯೋಗ ಬಲದಿಂದ ಶರೀರ ತ್ಯಾಗವನ್ನು ಮಾಡಿದ್ರು ನೆತ್ತಿಯಿಂದ ಹೊರಟ ತೇಜಸ್ಸು ಆಕಾಶದಲ್ಲಿ ಏರಿ ಮರೆಯಾಗಿ ಭೀಷ್ಮನ ಮೂಲ ರೂಪವಾಗಿರ್ತಕ್ಕಂಥ ದ್ಯೂ ವಸುವಿನಲ್ಲಿ ಸೇರಿ ಒಂದಾಯಿತು ಕೃಷ್ಣ ಧ್ಯಾನ ಮಾಡ್ತಾ ಶರೀರದಿಂದ ಉತ್ಕ್ರಮಣ ಮಾಡಿ ಮೋಕ್ಷವನ್ನು ಭೀಷ್ಮಾಚಾರ್ಯರು ಹೊಂದಲಿಲ್ಲ ಹೀಗೆ ದೇವಾಂಶ ಸಂಭೂತರಾಗಿರ್ತಕ್ಕಂಥ ಕ್ಷತ್ರಿಯರು ಬ್ರಾಹ್ಮಣರು ಎಲ್ಲರೂ ರಡರಂಗದಲ್ಲಿ ಶರೀರ ತ್ಯಾಗ ಮಾಡಿದವರು ತಮ್ಮ ತಮ್ಮ ಮೂಲ ಹೋಗಿ ಸೇರಿಕೊಂಡ್ರು ಹಸುರರು ಮಾತ್ರ ಹಾಗಲ್ಲ ಅವರು ನೇರವಾಗಿ ಅನ್ನ ತಮಸಿಗೆ ಹೋಗ್ತಾರೆ ಅವರಲ್ಲಿ ಪ್ರಾರಬ್ಧ ಸುಖ ಉಣಲಿಕ್ಕೆ ಅವಕಾಶ ಇದ್ದ ದುರ್ಯೋಧನಾದಿಗಳು ಕೆಲವರು ಮಾತ್ರ ಮೊದಲಿಗೆ ಸಾಂಕಲ್ಪಿಕ ಸ್ವಲ್ಪದಲ್ಲಿ ಹೋಗಿ ಕೆಲ ಕಾಲ ಇದ್ದು ನೆರೆದು ಆಮೇಲೆ ನೇರ ತಮಸ್ಸಿಗೆ ಹೋದರು ಇದು ನಿರ್ಣಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಈ ವೈಲಕ್ಷಣ್ಯವನ್ನು ತಿಳಿಸೋದಿಕ್ಕಾಗಿ ದಾಸರು ಗಾರ ಬ್ರಹ್ಮಕಾಂಡಕ್ಕೆ ಅನುಸಾರವಾಗಿ ಅಸುರರ ಅಂಶರೂಪಗಳನ್ನು ತಾರತಮ್ಯದಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು